ಹರೇ ಶ್ರೀನಿವಾಸ ಮೂವತ್ತನೇ ಸಂಧಿ ದೈತ್ಯ ತಾರತಮ್ಯ ಸಂಧಿ ಗರುಡ ಪುರಾಣ ಬ್ರಹ್ಮಕಾಂಡ ಹನ್ನೆರಡನೇ ಅಧ್ಯಾಯ ಇದಕ್ಕೆ ಆಧಾರ ಈ ಗರುಡ ಪುರಾಣ ಬ್ರಹ್ಮಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಬರುವಂತಹ ವಿಧಿ ನಿಷೇಧಗಳನ್ನು ಕನ್ನಡದಲ್ಲಿ ಪ್ರಾಕೃತ ಭಾಷೆಯಲ್ಲಿ ತಿಳಿಸಿಕೊಟ್ಟ ಏಕೈಕ ಗ್ರಂಥಕಾರರು ಅಂದರೆ ಜಗನ್ನಾಥದಾಸರು ಅಂತ ಹರಿಕಥಾಮೃತ್ಸಾರದಲ್ಲಿ ತಾರತಮ್ಯ ಪ್ರಕರಣಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ ದಾಸರು ಗುಣತಾರತಮ್ಯ ಸಂಧಿ ಬೃಹತ್ ತಾರತಮ್ಯ ಸಂಧಿ ಅಪರೋಕ್ಷ ತಾರತಮ್ಯ ಸಂಧಿ ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯ ಅನುಕ್ರಮಣಿಕಾ ತಾರತಮ್ಯ ಅಣುತಾರತಮ್ಯ ದೈತ್ಯ ತಾರತಮ್ಯ ಕಕ್ಷಾ ತಾರತಮ್ಯ ಹೀಗೆ ಒಂಬತ್ತು ಸಂಧಿಗಳನ್ನು ಇಲ್ಲಿಟ್ಟು ಮಂಗಳಾಚರಣಾ ಸಂಧಿಯಲ್ಲೂ ತಾರತಮ್ಯ ಸ್ತೋತ್ರವನ್ನು ವಿಶೇಷವಾಗಿ ತಿಳಿಸಿದ್ದಾರೆ ಹೀಗೆ ಒಟ್ಟು ಹತ್ತು ಸಂಧಿಗಳಲ್ಲಿ ವಿವಿಧ ರೀತಿಗಳಲ್ಲಿ ತಾರತಮ್ಯವನ್ನ ತಿಳಿಸಿದಾರೆ. ದೇವತೆಗಳ ತಾರತಮ್ಯ ಜ್ಞಾನ ಬಿಂಬರೂಪಿ ಪರಮಾತ್ಮನ ಅಪರೋಕ್ಷಕ್ಕೆ ಕಾರಣ ಆದ್ದರಿಂದ ಇದು ಅತ್ಯಂತ ಅಗತ್ಯವಾಗಿ ಮಾಡಬೇಕಾಗಿರುವಂತಹ ಸಾಧನೆ ಅದೇ ರೀತಿಯಾಗಿ ದೈತ್ಯ ತಾರತಮ್ಯ ಜ್ಞಾನವೂ ಕೂಡ ಅಗತ್ಯ ಫಲ ಏನು ಅಂದರೆ ಅನಿಷ್ಟ ನಿವೃತ್ತಿ ಅನ್ನೋ ಫಲ ಇದೆ ಮೋಕ್ಷವನ್ನು ಹೊಂದಬೇಕು ಅಂತ ಆದರೆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ತದ್ವಿದಳ ಫಲ ಹಾಗಾದ್ರೆ ದೈತ್ಯರ್ ಯಾರು ದೈತ್ಯರ ಲಕ್ಷಣಗಳೇನು ಅನ್ನೋ ಎಲ್ಲ ವಿಚಾರವನ್ನ ಈ ದೈತ್ಯ ತಾರತಮ್ಯ ಸಂಧಿಯಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಜಗತ್ತಿನಲ್ಲಿ ಚೇತನ ಅಚೇತನ ಅಥವಾ ಜಡ ಮತ್ತು ಚೇತನ ಅಂತ ಎರಡು ವಿಭಾಗ ದುಃಖ ಸ್ಪರ್ಶವುಳ್ಳವರು ಒಂದು ದುಃಖ ಅಸ್ಪೃಷ್ಟರು ಇನ್ನೊಂದು ತ್ರಿಕಾಲಗಳಲ್ಲಿ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಮೂರು ಕಾಲಗಳಲ್ಲಿ ದುಃಖ ಲೇಷವೂ ಸ್ಪರ್ಶ ಇಲ್ಲದೇ ಇರುವಂತಹ ಮಹಾಲಕ್ಷ್ಮೀ ದೇವಿ ಒಂದು ವಿಭಾಗ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲ ಚೇತನರು ಕೂಡ ದುಃಖಾದಿ ದೋಷ ಸಂಬಂಧ ಇರುವಂಥವರು ಇವರು ಎರಡನೇ ವಿಭಾಗ ಇಲ್ಲಿ ನಿರ್ದುಃಖ ಆನಂದ ಸ್ವರೂಪರಾಗಿರ್ತಕ್ಕಂಥ ಮುಕ್ತ ಜೀವರೂ ಕೂಡ ಸಂಸಾರಾವಸ್ಥೆಯಲ್ಲಿ ದುಃಖಿಗಳಾಗಿದ್ದವರೇ ಆದರೆ ನಿತ್ಯ ದುಃಖಿಗಳಲ್ಲ ಆದರೆ ನಿತ್ಯ ಅದುಃಖಿಗಳೂ ಅಲ್ಲ ಸಂಸಾರಾವಸ್ಥೆಯಲ್ಲಿ ದುಃಖ ದುಃಖ ಅನ್ನೋದಿರುತ್ತೆ ಮುಕ್ತಿಯ ಹೊಂದಿದ ಮೇಲೆ ದುಃಖ ಇಲ್ಲ ಆದ್ದರಿಂದ ನಿತ್ಯ ಅದುಃಖಿಗಳಲ್ಲ ದುಃಖ ಇಲ್ಲದೇ ಇದ್ದವರಲ್ಲ ಹಾಗಂತ ದೈತ್ಯರಂತೆ ನಿತ್ಯ ದುಃಖ ಇದ್ದವರೂ ಅಲ್ಲ ಬ್ರಹ್ಮವಾಯುಗಳು ನಿರ್ದುಃಖಿಗಳೇ ಆದರೂ ಬಾಹ್ಯಾಂತಕರಣದಲ್ಲಿ ಮಾತ್ರ ತೋರುವಂತಹ ದುಃಖ ಅಜ್ಞಾನದ ವಿಕಾರಗಳನ್ನು ಕದಾಚಿತ್ ಹೊಂದುತ್ತಾರೆ ಅಂತ ಹಿಂದೆ ಬ್ರಹ್ಮದೇವರ ವಾಯುದೇವರ ಕಲ್ಪಸಾಧನ ಸಂಧಿ ವಿಚಾರದಲ್ಲಿ ಹೇಳಬೇಕನ್ನೋದನ್ನು ತಿಳಿಸ್ಕೊಂಡಿದೆ ಅಜ್ಞಾನಂತೂ ಚತುರ್ವಾರಂ ದ್ವಿವಾರಂ ಭಯಮೇ ಬಚ ಅಂತ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಮುಕ್ತ ಬ್ರಹ್ಮರಿಗೂ ಇರ್ತಕ್ಕಂಥ ವೇಲಕ್ಷಣ್ಯವನ್ನು ಹೇಳುವ ಸಂದರ್ಭದಲ್ಲಿ ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಇಚ್ಛಾನುಸಾರ ಅಜ್ಞಾನ ದುಃಖ ಎಲ್ಲ ಪ್ರದರ್ಶನ ಮಾಡಿದ್ದು ಅಂತ ಆದ್ದರಿಂದ ದುಃಖ ಇಲ್ಲೇ ಇಲ್ಲ ಅಂತಲ್ಲ ಮುಕ್ತಿಯಲ್ಲಿ ಇಲ್ಲ ಸಂಸಾರ ಅವಸ್ಥೆಯಲ್ಲಿ ಕದಾಚಿತ್ ಅಂದರೆ ಕೆಲವೊಮ್ಮೆ ಈ ರೀತಿಯಾಗಿ ದುಃಖ ಅಜ್ಞಾನದ ವಿಕಾರಗಳನ್ನು ತೋರ್ಕೋತಾರೆ ಅಂತ ಇವರೆಲ್ಲರನ್ನು ಜೀವ ಅಂತ ಕರೆಯೋದು ಏತೆ ಜೀವ ಇತಿ ಪ್ರೋಕ್ತಾಹ ಶರೀರ ಇಂದ್ರಿಯ ಬಂಧನಾ ಅಂತ ಈ ದುಃಖ ಸ್ಪೃಷ್ಟರು ಅಂದರೆ ದುಃಖ ಇರುವಂಥವ್ರು ಏನೇ ಆ ಚೇತನರೆಲ್ಲರಿಗೂ ಕೂಡ ಜೀವ ಅಂತ ಕರೆಸ್ಕೋತಾರೆ ದುಃಖಾದಿ ದೋಷ ದೋಷ ಸ್ಪರ್ಶ ಇರೋದ್ರಿಂದ ಸಮಸ್ತ ಚೇತನರು ಕೂಡ ಜೀವ ಅಂತ ಕರೆಸ್ಕೋತಾರೆ ಅವರೆಲ್ಲರೂ ಕೂಡ ಪ್ರಾಕೃತ ಶರೀರ ಮತ್ತು ಇಂದ್ರಿಯ ಬಂಧನಗಳನ್ನು ಹೊಂದಿದವರು ಸುಖ ದುಃಖಗಳ ಅನುಭವವೊಯ್ದೆ ಬಂದ ಮೋಕ್ಷಗಳಿಗೆ ಪಾತ್ರರು ಆಗಿದ್ದಾರೆ ಅದರಿದ್ದೇ ಇವರಿಗೆ ಅಂತ ಕರೆಯೋದು ಇಂತಹ ಜೀವರ ಸಂಖ್ಯೆ ಎಷ್ಟಿದೆ ಅಂದರೆ ಅಮಿತ ಅನಂತ ಜೀವರಾಶಿಗಳು ಅಂತ ಒಂದು ವೇಳೆ ಜೀವರ ಸಂಖ್ಯೆ ಇಷ್ಟೇ ಅಂತ ಒಂದು ಪರಿಮಾ ಪರಿಮಿತಿ ಅಂತ ಇದ್ದಿದ್ದರೆ ಮೋಕ್ಷಾದಿ ಅವರವರ ಯೋಗ್ಯ ಗತಿಗಳನ್ನು ಹೊಂದೋದ್ರಿಂದ ಒಂದು ಹಂತದಲ್ಲಿ ಈ ಜಗತ್ ಪ್ರವಾಹ ಅನ್ನೋದು ಇಲ್ಲದೇ ಇದ್ದಂಗೆ ಮುಗಿದು ಹೋಗಬೇಕಾಗಿತ್ತು ಪರಿಸಮಾಪ್ತಿ ಆಗಬೇಕಾಗಿತ್ತು ಆಗ ಭಗವಂತನಿಗೆ ಜಗಜ್ಜನ್ಮಾಧಿ ಕಾರಣ ಅಂತ ಅವನನ್ನು ಕೊಂಡಾಡಲಿಕ್ಕೆ ಆಗ್ತಿರಲಿಲ್ಲ ಈ ರೀತಿ ಏನಾದರೂ ಜೀವ ಇಷ್ಟೇ ಅಂತ ಸಂಖ್ಯೆಯಲ್ಲಿ ಪರಿಮಿತಿ ಇದೆಯಾ ಅಂದರೆ ಜೀವ ಅನಂತ ಅನಂತ ಸಂಖ್ಯೆಯಲ್ಲಿದ್ದಾರೆ ಜೀವರು ಅನಂತವಾಗಿರ್ತಕ್ಕಂಥ ಭೂತ ಭವಿಷ್ಯ ವರ್ತಮಾನ ಎಲ್ಲ ಕಾಲಗಳಲ್ಲಿ ಎಷ್ಟು ಕ್ಷಣಗಳಿದೆಯೋ ಅಷ್ಟು ಎಷ್ಟೆಷ್ಟು ಪರಿಮಾ ಪರಮಾಣುಗಳಿದೆಯೋ ಅಷ್ಟಷ್ಟು ಜೀವರಾಶಿಗಳಿದ್ದಾರೆ ಅಂತ ಪರಮಾಣು ಪ್ರದೇಶಪಿ ಹೆನಂತ ಜೀವರಾಶಯ ಅಂತ ಆದ್ದರಿಂದ ಎಷ್ಟು ಪರಮಾಣುಗಳಿದೋ ಅದಕ್ಕಿಂತ ಅನಂತ ಗುಣದಿಂದ ಅಧಿಕವಾಗಿರ್ತಕ್ಕಂಥ ಸಂಖ್ಯೆಯ ಬ್ರಹ್ಮ ರುದ್ರ ದೇವ ದಾನವ ಮಾನವ ಹೀಗೆ ಅಸಂಖ್ಯಾತ ಜೀವರಾಶಿಗಳಿದ್ದಾರೆ ಒಂದೊಂದು ರಾಶಿಯೂ ಕೂಡ ಅನಂತ ಜೀವರಿಂದ ತುಂಬಿರುವಂಥದ್ದು ಒಬ್ಬೊಬ್ಬ ಜೀವನಿಗೆ ಸಂಸಾರ ಅವಸ್ಥೆಯಲ್ಲಿರುವಾಗ ಬಂದು ಹೋಗುವಂತಹ ಅಂದ್ರೆ ಹಿಂದೆ ಬಂದಿರುವಂಥದ್ದು ಮುಂದೆ ಬರುವಂಥದ್ದು ಈಗ ಬಂದಿರುವಂಥದ್ದು ಆ ದೇಹಗಳೆ ಅಥವಾ ಆ ಜನ್ಮಗಳೇ ಅಸಂಖ್ಯವಾಗಿ ಇದೆ ಒಂದೊಂದು ದೇಹವೂ ಕೂಡ ಅಸಂಖ್ಯವಾಗಿರ್ತಕ್ಕಂಥ ಪರಮಾಣುಗಳಿಂದ ನಿರ್ಮಾಣ ಆಗಿದೆ ಹೀಗೆ ಜೀವರ ಸಂಖ್ಯೆಗಿಂತ ಪರಮಾಣುಗಳ ಸಂಖ್ಯೆ ಅಧಿಕ ಅನ್ನೋದು ಸರಿಯಲ್ಲ ಆದ್ದರಿಂದ ಭಗವಂತನ ಅಚಿಂತ್ಯದ್ಭುತ ಶಕ್ತಿಯಿಂದ ಜೀವರ ಸಂಖ್ಯೆ ಅನ್ನೋದು ಅನಂತ ಅದಕ್ಕೆ ದೃಷ್ಟಾಂತವನ್ನು ಹೇಳ್ತಾರೆ ಪಾಂಡವರಿಗೋಸ್ಕರ ವಿಶ್ವಕರ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಸಭೆಯ ಅಲ್ಪ ಸ್ಥಳದಲ್ಲಿ ರಾಜಸೂಯ ಯಾಗಕ್ಕಾಗಿ ಸಂಪಾದನೆ ಮಾಡಿರುವಂತಹ ಬಹಿಯೋಜನ ವಿಸ್ತೀರ್ಣದ ದ್ರವ್ಯ ಅಲ್ಲಿ ಇಡಲಿಕ್ಕೆ ಅವಕಾಶ ಆಯಿತು ಹನ್ನೆರಡು ವರ್ಷಗಳ ಕಾಲ ಆಚರಣೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಕ್ಕಂಥ ವ್ರತವನ್ನು ಶ್ರೀಕೃಷ್ಣ ಪರಮಾತ್ಮ ಒಂದು ದಿನದಲ್ಲಿ ಮಾಡಿ ಮುಗಿಸ್ದ ಹೀಗೆ ಸರ್ವ ದೇಶ ಸರ್ವ ಕಾಲ ಎ ಕಾಲದ ಘಟಕಗಳಾಗಿರ್ತಕ್ಕಂಥ ಲವ ತೃಟಿ ನಿಮಿಷ ಇದೆಲ್ಲ ಇದೆಯಲ್ಲ ಅದಕ್ಕೆಲ್ಲ ಅಧಿಪತಿಯಾಗಿರ್ತಕ್ಕಂಥ ಭಗವಂತ ಸೂಜಿಯ ಪುಟ್ಟ ರಂಧ್ರದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ರಂಧ್ರದಲ್ಲಿ ಆನೆಯನ್ನು ಪ್ರವೇಶ ಮಾಡಿಸುವಂತಹ ಅದ್ಭುತ ಸಾಮರ್ಥ್ಯ ಸಂಪನ್ನನಾದವನು ಪರಮಾತ್ಮ ಆದ್ದರಿಂದ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಅನಂತಾನಂತ ಜೀವರಾಶಿಗಳು ಅನಂತಾನಂತ ಪರಮಾಣುಗಳಿಂದ ನಿರ್ಮಾಣ ಆಗಿದೆ ಆದರಿಂದ ಜೀವರಾಶಿಗಳ ಸಂಖ್ಯೆ ಅನ್ನೋದು ಪರಿಮಿತಿ ಹೊಂದಿದ್ದಲ್ಲ ಅನ್ನೋದು ಈ ರೀತಿಯಾಗಿ ಅನಂತ ಅಂತ ತಿಳಿಸ್ಕೊಡ್ತಾರೆ ತ್ರಿವಿಧ ಜೀವ ಸ್ವರೂಪವನ್ನು ತಿಳಿಸ್ಕೊಡ್ಲಿಕ್ಕೆ ಮೊದಲಿಗೆ ತಮೋಯೋಗ್ಯ ಸ್ವರೂಪವನ್ನು ವಿಸ್ತಾರವಾಗಿ ಎಲ್ಲಿ ತಿಳಿಸ್ಕೊಡ್ತಾರೆ ತ್ರಿವಿಧ ಜೀವರಾಶಿಗಳಲ್ಲಿ ಯಾರು ಅತ್ಯಂತ ನೀಚರಾಗಿದ್ದಾರೋ ಅಯಥಾರ್ಥ ಜ್ಞಾನ ಅಜ್ಞಾನ ಮಿಥ್ಯಾಜ್ಞಾನ ಇದೆಲ್ಲ ಹೊಂದಿದಾರಲ್ಲ ಅವರೆಲ್ಲ ತಮೋಯೋಗ್ಯರು ಅಂತ ಕರೆಸ್ಕೊಡ್ತಾರೆ ಭಗವಂತನಲ್ಲಿ ಭಗವತ್ ಭಕ್ತರಲ್ಲಿ ದ್ವೇಷ ಮಾಡೋದೇ ಸ್ವರೂಪವಾಗಿ ಹೊಂದಿರೋರವರು ಸಕಲ ದುರ್ಲಕ್ಷಣಗಳಿಂದ ಯುಕ್ತವಾಗಿರ್ತಕ್ಕಂಥ ಅತ್ಯಂತ ಅಧಮನಾಗಿದ್ದ ಅಧಮರಲ್ಲಿ ಅಧಮನಾದ ಕಲಿಯೇ ತಾರತಮ್ಯದಲ್ಲಿ ಕಟ್ಟ ಕಡೆಯುವವನು ಇವರಿಗೆ ದೊರೆಯುವಂಥ ಅಂತ್ಯಗತಿಯು ಕೂಡ ನಿತ್ಯ ನರಕ ಈ ತಮೋಯೋಗ್ಯರು ಚೇತನರಾಗಿದ್ದರೂ ಕೂಡ ಜಡಕ್ಕೆ ಹೋಲಿಸಿದಾಗ ತಮೋಯೋಗ್ಯರಿಗೆ ಪ್ರಾಧಾನ್ಯ ಇದ್ದರೂ ನಿತ್ಯ ಚರಣಕಮಲಕ್ಕೆ ವಿಮುಕರಾಗಿ ಉದ್ರಿಕ್ತ ದುಃಖ ಸ್ವರೂಪ ಹೊಂದಿರೋದರಿಂದ ಜಡರಿಗೆ ಹೋಲಿಸಿದರೆ ನೀಚರೇ ಆಗಿರ್ತಕ್ಕಂಥ ತಮೋಯೋಗ್ಯರಿಗಿಂತ ಮೊದಲು ಜಡತತ್ವವನ್ನು ಹೇಳ್ತಾರೆ ಜೀವರಲ್ಲಿ ಅಧಿಕ ಸಂಖ್ಯೆಯಲ್ಲಿರುವಂತಹ ಈ ತಮೋಯೋಗ್ಯರು ಮನುಷ್ಯ ಅಧಮರನ್ನು ಪ್ರಾರಂಭ ಮಾಡಿ ಕಲಿಪರ್ಯಂತರ ಉತ್ತರೋತ್ತರ ತಮೋಗುಣ ಪ್ರಾಚುರ್ಯತೆಯನ್ನು ಹೊಂದಿದ್ದಾರೆ ಇಲ್ಲಿ ತಮೋಗುಣ ಪ್ರಚುರರು ಅನ್ನೋದಕ್ಕೆ ತಮೋಗುಣದ ಕಾರ್ಯಗಳಾಗಿರ್ತಕ್ಕಂಥ ದುಃಖ ಅಜ್ಞಾನಾದಿಗಳೇ ಸ್ವರೂಪವಾಗಿ ಹೊಂದಿರೋರು ಅಂತ ಈ ಅರ್ಥವನ್ನು ತಿಳ್ಕೋಬೇಕು ಅವರಿಗೆ ಸಾಧನಾವಸ್ಥೆಯಲ್ಲಿ ದೊರೆಯುವಂತಹ ಪ್ರಾಕೃತ ದೇಹಗಳು ಪ್ರಾಕೃತ ಸತ್ವಾದಿಗುಣಗಳಲ್ಲ ತಮೋಗುಣವನ್ನೇ ಅಧಿಕವಾಗಿ ಹೊಂದಿರುತ್ತೆ ಆದ್ದರಿಂದ ಅವರು ತಮೋಗುಣ ಪ್ರಚುರರು ಅಂತ ಕರೆಸ್ಕೋತಾರೆ ತಮೋಗುಣ ಪ್ರಾಚುರ್ಯವನ್ನು ಲೆಕ್ಕ ಇಟ್ಟುಕೊಂಡು ತಾರತಮ್ಯ ಅನ್ನೋದು ಹೇಳ್ತಾರೆ ಮನುಷ್ಯಾದ ಮರು ತಾಮಸರಲ್ಲಿ ತಾಮಸಸಾತ್ವಿಕರು ದೈತ್ಯ ವೃತ್ತಿಯರಿದಾರಲ್ಲ ಅವರು ತಾಮಸ ರಾಜಸರು ಅಂತ ಮಹಾದೈತ್ಯ ಮುಖ್ಯರು ತಾಮಸ ತಾಮಸರು ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಈ ತಮೋಯೋಗ್ಯರು ಉಗ್ರ ಸ್ವಭಾವದ ಜೀವರು ಲೋಕ ಭಯಂಕರರು ಜನರು ಅವರ ದರ್ಶನ ಸಹವಾಸಾದಿಗಳಿಂದ ಹೆದರಿ ದೂರ ಇರ್ತಾರೆ ಅವರ ಕರ್ಮಗಳೆಲ್ಲವೂ ಕೂಡ ವ್ಯರ್ಥ ಸ್ವಾರ್ಥಕ್ಕೂ ಏನು ಸಾಧನೆಯನ್ನು ಮಾಡಲ್ಲ ಅವರ ಕರ್ಮಗಳು ಎಲ್ಲ ದುಷ್ಟಕರ್ಮಗಳು ಪರರಿಗೆ ಪ್ರಯೋಜನ ಅಂತೂ ಇಲ್ಲೇ ಇಲ್ಲ ಈ ರೀತಿಯಾಗಿರುವಂಥದ್ದು ತಮೋಯೋಗ್ಯರ ಸ್ವಭಾವ ಪರಮಾತ್ಮ ಅವನನ್ನು ದ್ವೇಷ ಮಾಡೋರಿಗೆ ಅವನಿಗೆ ವಿಮುಖರಾದವರಿಗೆ ಎಂದೂ ಸ್ವರ್ಗ ಅನ್ನೋದಿಲ್ಲ ದುರ್ಯೋಧನಿಗೆ ಸ್ವರ್ಗ ಸಿಕ್ಕಿತ್ತಲ್ಲ ಅಂದರೆ ದುರ್ಯೋಧನರಿಗೆ ಸಾಂಕಲ್ಪಿಕ ಸ್ವರ್ಗ ಮಾತ್ರ ಕೊಂಚ ಕಾಲ ಸಿಕ್ತು ಅಂತ ಪುರಾಣಗಳು ತಿಳಿಸ್ತವೆ ತಮೋಯೋಗ್ಯರಿಗೆ ಸುಖಾದಿ ಅನುಭವಗಳೇನಾದ್ರೂ ಕೂಡ ಅದು ದೇವತೆಗಳ ಆವೇಶ ನಿಮಿತ್ತವಾಗಿಯೇ ಉಂಟಾಗತ್ತೆ ಸುಖ ಮಾತ್ರ ಸ್ವರೂಪರಾಗಿರ್ತಕ್ಕಂಥ ಮುಕ್ತಿಯೋಗ್ಯ ಜೀವರಿಗೆ ಕೆಲವೊಮ್ಮೆ ಕದಾಚಿತ್ ಹಸುರಾವೇಶ ನಿಮಿತ್ತದಿಂದ ದುಃಖ ಯಾವ ರೀತಿಯಲ್ಲಿ ಅನುಭವಕ್ಕೆ ಬರುತ್ತೋ ಅದೇ ರೀತಿಯಾಗಿ ತಮೋಯೋಗ್ಯರು ಸ್ವತಃ ತಮೋಯೋಗ್ಯರು ಸ್ವತಃ ಅಂದರೆ ಸ್ವರೂಪದಿಂದಲೇ ಸುಖಾದಿ ಗುಣರಹಿತರು ಎಲ್ಲರೂ ಅಜ್ಞಾನ ದುಃಖ ದ್ವೇಷಾದಿ ದೋಷವನ್ನೇ ಹೊಂದಿರತಕ್ಕಂಥವರು ಮಿಥ್ಯಾಜ್ಞಾನಿಗಳು ಎಲ್ಲ ವಿಷಯಗಳನ್ನು ಕೂಡ ವಸ್ತುಸ್ಥಿತಿಗೆ ವಿರುದ್ಧವಾಗಿಯೇ ಗ್ರಹಣ ಮಾಡ್ತಾರೆ ದುಃಖೇಜ ಸುಖಮಾನಿನಃ ದುಃಖ ಸಾಧನೆಯಲ್ಲಿ ಸುಖ ಸಾಧನತ್ವ ಅಂತ ತಿಳಿಯುವಂತಹ ಅಜ್ಞಾನವನ್ನು ಹೊಂದಿರೋರೇ ತಮೋಯೋಗ್ಯರು ದೃಢವಾಗಿರ್ತಕ್ಕಂಥ ವಿಷ್ಣು ಭಕ್ತಿಯನ್ನು ಹೊಂದಿರುವ ಉತ್ತಮ ವರ್ಗದ ಮುಕ್ತಿಯೋಗ್ಯ ಜೀವರಿಗೆ ಹಸುರಾವೇಶ ನಿಮಿತ್ತದಿಂದ ಕೆಲವೊಮ್ಮೆ ದುಃಖದ ಅನುಭವ ಆಗುತ್ತೆ ಅದೇ ರೀತಿಯಾಗಿ ದೃಢತರವೂ ಉದ್ರಿಕ್ತವೂ ಆಗಿರ್ತಕ್ಕಂಥ ಭಗವಂತನನ್ನು ಭಗವದ್ ದ್ವೇಷ ಮಾಡುವಂತಹ ತಮೋಯೋಗ್ಯ ಜೀವರಿಗೆ ಇಹ ಹಾಗೂ ಸ್ವರ್ಗ ಸುಖಾನುಭವ ಅನ್ನೋದು ದೇವತೆಗಳ ಆವೇಶದಿಂದ ಮಾತ್ರ ಅಂತ ತಿಳ್ಕೊಬೇಕು ಅವರಿಗೆ ಸ್ವರ್ಗ ಸುಖ ಅನ್ನೋದು ಯಾವತ್ತೂ ಸಿಗಲ್ಲ ಇಹದಲ್ಲಿ ಸುಖಾನುಭವೋ ಸ್ವತಂತ್ರ ಕರ್ತೃತ್ವಾದಿ ಅಹಂಕಾರ ಮಮಕಾರಗಳನ್ನು ಅದರ ಮೂಲಕ ವಿಷ್ಣು ವೈಷ್ಣವ ದ್ವೇಷಾದಿಗಳನ್ನು ಅವರಲ್ಲಿ ಅಭಿವೃದ್ಧಿಯನ್ನು ಮಾಡ ದುಷ್ಟಬುದ್ಧಿಯನ್ನೇ ಸ್ವರೂಪವಾಗಿ ಹೊಂದಿರುವಂಥ ತಮಯೋಗ್ಯರು ಸದಾ ಭಗವಂತನನ್ನು ಭಗವದ್ ಭಕ್ತರನ್ನು ದ್ವೇಷ ಮಾಡ್ತಾರೆ ದುರಾಗ್ರಹಕ್ಕೆ ಒಳಗಾಗಿ ಕುತರ್ಕಗಳಿಂದ ತತ್ವವನ್ನು ವಸ್ತುತಿ ಸ್ಥಿತಿಗೆ ವಿಪರೀತವಾಗಿ ಅಯಥಾರ್ಥವಾಗಿ ತಿಳ್ಕೊತಾರೆ ಈ ಮಿಥ್ಯಾಜ್ಞಾನ ಅನ್ನೋದು ಅವರ ಸ್ವರೂಪಭೂತವಾದದ್ದು ಅದು ಸಂಸಾರಾವಸ್ಥೆಯಲ್ಲಿ ನಾನಾ ಪ್ರಕಾರಗಳಿಂದ ವಿಜೃಂಭಿತವಾಗುತ್ತೆ ಅದರಲ್ಲಿ ಕೆಲವು ಮಿಥ್ಯಾಜ್ಞಾನ ಪ್ರಕಾರಗಳನ್ನು ತಿಳಿಸ್ತಾರೆ ತಮೋಯೋಗ್ಯರ ಸ್ವರೂಪ ಜ್ಞಾನವು ಮಿಥ್ಯಾರೂಪವೇ ಆಗಿದ್ದರೂ ಸ್ವಸ್ವರೂಪದ ದುಃಖಾನುಭವದಲ್ಲಿ ಅದು ಯಥಾರ್ಥ ಆಗಿರುತ್ತೆ ಆದ್ದರಿಂದ ಅವರು ಅನ್ನಂ ದುಃಖ ಅನ್ನೋ ಜ್ಞಾನಯುಕ್ತರಾಗಿ ಅದನ್ನು ಅನುಭವಿಸ್ತಾರೆ ತಮೋಯೋಗ್ಯರೇ ಅಸುರರು ಅವರು ಭಗವಂತನ ಅನಂತ ರೂಪಗಳಲ್ಲಿ ಅಂದರೆ ಮೂಲ ರೂಪ ಅವತಾರ ರೂಪಗಳಲ್ಲೂ ಕೂಡ ಪರಸ್ಪರ ಭೇದವನ್ನು ತಿಳಿತಾರೆ ಜ್ಞಾನ ಗುಣ ಗುಣಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೂ ಆತನ ಗುಣಗಳಿಗೂ ಅತ್ಯಂತ ಅಭೇದ ಇದ್ದರೂ ಭೇದವನ್ನು ಭೇದ ಅಭೇದವನ್ನು ಭಗವಂತನ ಪ್ರತಿಯೊಂದು ರೂಪಕ್ಕೂ ಅವನ ಕರಚರಣಾದಿ ಅವಯವಗಳಿಗೂ ಅತ್ಯಂತ ಅಭೇದ ಇದ್ದರೂ ಭಗವಂತ ಸ್ವಗತ ಭೇದ ವಿವರ್ಜಿತ ಅಂತ ಕರೆಸ್ಕೊಂಡಿದ್ದರು ಶ್ರುತಿ ಮೂಲಕ ಭೇದವನ್ನು ಭೇದ ಪರಮಾತ್ಮನ ಪ್ರತಿ ಗುಣವೂ ಪೂರ್ಣ ಅನಂತ ಆಗಿದ್ರೂ ಕೂಡ ಅಪೂರ್ಣ ಗುಣತಃ ಅಂತ ಕರೀತಾರೆ ಅಸ್ ಅತ್ಯಂತವಾಗಿ ಗುಣಹೀನ ಅಂದರೆ ನಿರ್ಗುಣ ಅಂದರೆ ಗುಣನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ದ್ವೈತದಲ್ಲೂ ನಿರ್ಗುಣ ಅಂದರೆ ಪ್ರಾಕೃತ ಗುಣರಾಹಿತ್ಯ ಅನ್ನೋದನ್ನು ಹೇಳಲಿಕ್ಕಾಗಿ ನಿರ್ಗುಣ ಶಬ್ದನ ಇಲ್ಲಿ ಪ್ರಯೋಗ ಮಾಡ್ತಾರೆ ಆದರೆ ತಮೋಯೋಗ್ಯರು ಗುಣಹೀನ ಅಂದರೆ ಅವನಲ್ಲಿ ಗುಣಗಳಿಲ್ಲ ನಿರಾಕಾರ ನಿರವಯವ ಈ ರೀತಿಯೆಲ್ಲ ಹೇಳ್ತಾರೆ ಮತ್ಸ್ಯ ಮೊದಲಾಗಿರ್ತಕ್ಕಂಥ ನಾನ ಯೋನಿ ಸದೃಶವಾಗಿರ್ತಕ್ಕಂಥ ಆಕಾರದಿಂದ ಮತ್ಸ್ಯ ಕುರ್ಮ ವರಾಹ ಈ ರೀತಿಯೆಲ್ಲ ಅವತಾರ ಮಾಡಿದಾಗ ಅವನನ್ನ ಹೀನವಾಗಿ ತಿಳ್ಕೊಂಡು ಅಶಕ್ತತೆ ಛೇದ ಭೇದ ವರ್ಣಾದಿಗಳೆಲ್ಲ ಇದೆ ಜನನ ಮರಣ ಇದೆ ಕರ್ಮ ಬಂಧ ಇದೆ ದುಃಖಾದಿ ವಿಕಾರಗಳಿದೆ ಅಜ್ಞಾನ ಪಾರತಂತ್ಯ ಬದಲಾದ ಎಲ್ಲ ದೋಷಗಳು ಕೂಡ ಪರಮಾತ್ಮನಲ್ಲಿ ಇದೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ ಪ್ರಳಯ ಕಾಲದಲ್ಲಿ ಶ್ರೀವಿಷ್ಣುವಿನ ಅಸ್ತಿತ್ವವನ್ನು ಯಾವತ್ತೂ ಒಪ್ಪಲ್ಲ ಏಕೋ ನಾರಾಯಣ ಆಸಿತ್ ನ ಬ್ರಹ್ಮ ರಚಶಂಕರಃ ಅಂತ ಆದರೆ ಇದನ್ನು ಯಾವತ್ತೂ ಅವರು ಅಂಗೀಕಾರ ಮಾಡೋದಿಲ್ಲ ಅಪ್ರಾಕೃತ ದೇಹರಹಿತ ಅಂತನೂ ಅರ್ಥ ಮಾಡ್ಕೊಳ್ಳಲ್ಲ ಪ್ರಾಕೃತ ದೇಹವುಳ್ಳವನು ನಮ್ಮಂತೆಯೇ ಅವನು ಪಾಂಚಭೂತಿಕ ಶರೀರ ಇದೆ ಅವನಿಗೂ ಜನನ ಮರಣಾದಿಗಳಿದೆ ಅಂತ ತಿಳಿತಾರೆ ಸರ್ವಕರ್ತನಾಗಿರ್ತಕ್ಕಂಥ ಭಗವಂತನನ್ನು ಅಕರ್ತ ಅಂತ ಕೆಲವೊಮ್ಮೆ ಹೇಳ್ತಾರೆ ಅಲ್ಪಕರ್ತ ಅಂತ ಕೆಲವರೀಚಿಗೆ ಹೇಳುತ್ತಾರೆ ಅಲ್ಪಶಕ್ತಿ ಹೊಂದಿದವನು ಜಡ ಜೀವಗಳಿಂದ ಅಭಿನ್ನನೆಂದು ಸತ್ವಾದಿ ಪ್ರಾಕೃತ ಗುಣಗಳಿಂದ ಕೂಡಿದವನು ಅಂತ ಬ್ರಹ್ಮ ರುದ್ರಾದಿಗಳಿಗೆ ಸಮ ಅಥವಾ ಅವರಿಂದ ಅದಮ ಈ ರೀತಿಯೆಲ್ಲ ನಾನಾ ರೀತಿಯಾಗಿ ಕುತರ್ಕದಿಂದ ಹೇಳ್ತಾರೆ ಅಷ್ಟೇ ಎಲ್ಲ ಅವರ ಅಧೀನ ಅಂದರೆ ರುದ್ರ ಬ್ರಹ್ಮ ಈ ಬೇರೆ ದೇವತೆಗಳ ಅಧೀನ ಪರಮಾತ್ಮ ಅವರ ವಶನಾಗಿದ್ದಾನೆ ಎಂದು ಕೂಡ ಹೇಳ್ತಾರೆ ಇಂತಹ ಪರಮಾತ್ಮನಿಗೆ ಹಸಿವು ನೀರಡಿಕೆ ಜ್ವರ ಅಂದರೆ ಮುಪ್ಪು ರೋಗ ಕ್ಷಯ ಚಿಂತ ಭಯ ಇದೆಲ್ಲವೂ ಇದೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ ಪರಮಾತ್ಮ ಸಮವರ್ತಿ ಅಂತ ಕರೆಸ್ಕೊತಾನೆ ಅವನಿಗೆ ಯಾವುದೇ ವೈಷಮ್ಯಾದಿ ದೋಷಗಳಿಲ್ಲ ಆದರೆ ತಮೋಯೋಗ್ಯರು ಆತನನ್ನು ವೈಷಮ್ಯಾದಿ ದೋಷಗಳನ್ನು ಹೊಂದಿದಾನೆ ಪ್ರಕೃತಿಯಾದಿ ಸಾಧನ ಸಾಮಗ್ರಿಗಳಿಲ್ಲದೆ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಅಸಾಮರ್ಥ್ಯ ಪರಮಾತ್ಮನಿಗೆ ಈ ರೀತಿಯಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಬ್ರಹ್ಮ ಆದಿಶಕ್ತಿ ಅಂತ ಹೇಳಿದ್ರೆ ಶಾಕ್ತೇಯ ಪಂಥದವರು ಆರಾಧನೆ ಮಾಡುವಂಥ ಒಂದು ಸ್ತ್ರೀ ದೇವತ ರುದ್ರ ಗಣಪತಿ ಸೂರ್ಯ ಸ್ಕಂದ ಮೊದಲಾದವರನ್ನ ಪ್ರತ್ಯೇಕವಾಗಿ ಸರ್ವೋತ್ತಮತ್ವೇನ ಉಪಾಸನೆಯನ್ನು ಮಾಡ್ತಾರೆ ಅವರಿಗೆ ಶ ಪರಮಾತ್ಮ ಸಮ ಈ ರೀತಿಯಾಗಿ ಮತ್ತು ಅವರು ಕೂಡ ನಿತ್ಯ ಮುಕ್ತರು ಅಂತೇಳಿ ಈ ರೀತಿಯಾಗೆಲ್ಲ ಉಪಾಸನೆಯನ್ನು ಮಾಡ್ತಾರೆ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮತ್ತು ತತ್ವಜ್ಞಾನ ಕಿಂಚಿತ್ತೂ ಇಲ್ಲದೆ ಮೋಕ್ಷವನ್ನು ಹೊಂದಬಹುದು ಅದ್ಯಾವುದೂ ಮೋಕ್ಷವನ್ನು ಹೊಂದಬೋದು ಸುಲಭವಾಗಿ ಈ ರೀತಿಯಾಗಿ ಹೇಳ್ತಾರೆ ಹರಿದ್ವೇಷದಿಂದಲೂ ಮುಕ್ತಿ ದೊರೆಯುತ್ತೆ ಮುಕ್ತಿಯಲ್ಲಿ ಜೀವರು ಪರಸ್ಪರ ಮತ್ತು ವಿಷ್ಣುವಿನಿಂದ ಐಕ್ಯ ಹೊಂದುತ್ತಾರೆ ಅಥವಾ ವಿಷ್ಣು ಸಾಮ್ಯವನ್ನು ಹೊಂದುತ್ತಾರೆ ಅಂತ ಈ ರೀತಿಯಾಗೂ ಕೂಡ ಹೇಳ್ತಾರೆ ಮುಕ್ತಿಯಲ್ಲಿ ಜೀವಾನಾಂ ಅಭೇದಂ ಜೀವರಿಗೆ ವಿಷ್ಣುವಿನಿಂದ ಅಭೇದವನ್ನು ಕೂಡ ಹೇಳ್ತಾರೆ ಸಾಮ್ಯಂಬ ಸಾಮ್ಯವನ್ನು ಹೇಳುತ್ತಾರೆ ಜ್ಞಾನಹೀನತಾಂಬ ಜ್ಞಾನ ಶೂನ್ಯತ್ವವನ್ನು ಹೇಳುತ್ತಾರೆ ಮತ್ತೆ ಅರೂಪತ್ವಂ ಅಕಾರ ಶೂನ್ಯ ಅಂದರೆ ನಿರಾಕಾರ ಪರಮಾತ್ಮ ಅಂತ ಈ ರೀತಿಯಾಗಿ ಹೇಳ್ತಾರೆ ಭ್ರಮಾಕಾಲದಲ್ಲಿ ಹಗ್ಗದಲ್ಲಿ ತೋರುವ ಸರ್ಪದಂತೆ ಹಾವಿನಂತೆ ಸುಳ್ಳು ಇತ್ಯಾದಿ ಎಲ್ಲ ವಾದವನ್ನು ಕೂಡ ಅವರು ಮಾಡ್ತಾರೆ ಇನ್ನು ಮೋಕ್ಷಕ್ಕೆ ವಿವರಣೆ ಕೊಡ್ತಾರೆ ಮೋಕ್ಷ ಅಂದರೆ ಜ್ಞಾನರಹಿತ ಅವಸ್ಥೆ ಅದು ಸಂಸಾರಿಗಳಿಗೂ ಮುಕ್ತರಿಗೂ ಯಾವ ರೂಪವೂ ಇಲ್ಲ ಆಯಾ ದೇಹಗಳಿಂದ ಭಿನ್ನರಲ್ಲ ಅಂತ ಈ ರೀತಿಯಾಗಿ ಮತ್ತು ಜೀವ ಜೀವರಿಗೂ ಜೀವ ಜಡಗಳಿಗೂ ಯಾವ ಭೇದವೂ ಇಲ್ಲ ಅಂತ ಹೇಳ್ತಾರೆ ಪ್ರಪಂಚ ಮಿತ್ಯ ಐಕ್ಯಜ್ಞಾನ ಆದೊಡನೆ ಪ್ರಪಂಚ ಅನ್ನೋದು ಇಲ್ಲದಂತೆ ಆಗತ್ತೆ ಸರ್ವರಿಗೂ ಮುಕ್ತಿ ಅನ್ನೋದು ದೊರೆಯುತ್ತೆ ಈ ರೀತಿ ಎಲ್ಲ ವಾದವನ್ನು ಮಾಡ್ತಾರೆ ನಿತ್ಯಾನಂದ ಸ್ವ ಮೋಕ್ಷಕ್ಕೆ ಅರ್ಹರಾದವರಿಗೆ ಮಾತ್ರ ಮುಕ್ತಿ ಎಂಬುದು ಇದು ಸರಿಯಲ್ಲ ಶ್ರುತಿಗಳೇ ಪ್ರಮಾಣ ಅಲ್ಲ ತತ್ವವನ್ನು ತಿಳಿಸುವುದಿಲ್ಲ ಅತತ್ವಭೇದಕಗಳು ಅಂತ ಈ ರೀತಿಯಾಗಿ ಹೇಳ್ತಾರೆ ಯುಕ್ತಿಯು ದುರ್ಬಲವಾದ್ದರಿಂದ ತತ್ವಮಸೆ ಮೊದಲಾಗಿರ್ತಕ್ಕಂಥ ಶ್ರುತಿ ವಾಕ್ಯಗಳ ಅರ್ಥವನ್ನು ಯುಕ್ತಿಗಳಿಗೆ ಅನುಸಾರವಾಗಿ ನಿರ್ಧಾರ ಮಾಡೋದು ಸರಿಯಲ್ಲ ಅಂತ ಅವರ ವಾದ ಹೀಗೆ ನಾನಾ ಪ್ರಕಾರವಾಗಿರ್ತಕ್ಕಂಥ ಜ್ಞಾನವುಳ್ಳವರು ಎಲ್ಲವೂ ಕೂಡ ಭ್ರಮಾತ್ಮಕವಾಗಿರ್ತಕ್ಕಂಥ ಮಿಥ್ಯಾಜ್ಞಾನವೇ ಇವರ ಈ ಮಿಥ್ಯಾಜ್ಞಾನವನ್ನು ಹೊಂದಿದವರೇ ತಮೋಯೋಗಿಗಳು ಮುಂದೆ ತಮೋಯೋಗ್ಯರ ವಿಭಾಗಗಳನ್ನು ತಿಳಿಸ್ತಾರೆ ದೈತ್ಯ ರಾಕ್ಷಸ ಪಿಶಾಚ ಮನುಷ್ಯಾಧಮ ಅಂತ ತಮೋಯೋಗ್ಯರು ನಾಲ್ಕು ವಿಭಾಗ ಇದೇ ಕ್ರಮದಿಂದ ಮೊದಲು ಹೆಚ್ಚಾದವರು ದೈತ್ಯರು ಅಧಮಧಮರು ಅವರಿಗಿಂತ ಉತ್ತಮರು ಯಾರು ಅಂದರೆ ರಾಕ್ಷಸರು ದೈತ್ಯರಷ್ಟು ಅಧಮರಲ್ಲ ಉತ್ತಮ ಜೀವರಲ್ಲಿ ಮನುಷ್ಯ ಜೀವರಲ್ಲಿ ಉತ್ತಮ ಮಧ್ಯಮ ಅಧಮ ಅಂಥೇಳಿ ಮೂರು ವಿಭಾಗ ಮನುಷ್ಯೋತ್ತಮರು ಮುಕ್ತಿಯೋಗ್ಯರು ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು ಮನುಷ್ಯ ಅಧಮರು ತಮೋಯೋಗ್ಯರು ಇವರಿಗಿಂತ ಹೆಚ್ಚು ನೀಚರು ಅಂತೇಳಿದರೆ ಪಿಶಾಚ ರಾಕ್ಷಸ ದೈತ್ಯರು ಅಂತ ಈ ರೀತಿಯಾಗಿ ಕ್ರಮ ಈ ದೈತ್ಯರಲ್ಲೂ ಕೂಡ ಕಾಲನೇಮಿ ಮೊದಲಾದವರು ಮಹಾದೈತ್ಯರು ಅವರಲ್ಲಿ ಬ್ರಹ್ಮ ಇಂದ್ರಾದಿ ನಾಮಗಳಿಂದ ದೈತ್ಯರು ಇದ್ದಾರೆ ಅವರು ದೇವತೆಗಳು ಅಂತಲೇ ಕರೆಸ್ಕೋತಾರೆ ಅವರು ವಿಶೇಷವಾಗಿ ದೀನರಾದ್ದರಿಂದ ದೇವ ಅನ್ನೋ ಪ್ರಯೋಗ ಮಾಡಲ್ಪಡತ್ತೆ ದೀನತ್ವ ದೇವನಾಮನೋ ಬ್ರಹ್ಮೇಂದ್ರಾದಿ ಸನಾಮಕಾಹ ಆದ್ದರಿಂದ ದೀನರು ಆದ್ದರಿಂದ ದೇವ ಅಂತ ಕರೆಸ್ಕೋತಾರೆ ದೇಹ ಇಂದ್ರಿಯಾದಿಗಳಿಗೆ ದೈತ್ಯಾಭಿಮಾನಿಗಳು ಇರುವರು ಅಂತ ತಿಳಿಸ್ತಾರೆ ಈ ಕಾಲನೇಮಿ ಮೊದಲಾಗಿರ್ತಕ್ಕಂಥ ಮಹಾ ದೈತ್ಯರು ದುಷ್ಕಾಮ ದುರ್ಬುದ್ಧಿ ಮೊದಲಾದಕ್ಕೆ ಅಭಿಮಾನಿಗಳು ಅಥವಾ ಮುಖ್ಯ ಪ್ರೇರಕರು ಕಾಲನೇಮಿ ದುಷ್ಟ ಕಾಲಾಭಿ ಕಾಮಾಭಿಮಾನಿಯವನು ದ್ವಾಪರ ದೇಹಾಭಿಮಾನಿ ದುಃಖ ಸ್ವರೂಪದ ತಮೋಯೋಗ್ಯ ಜೀವರಿಗೂ ದುಃಖ ಭ ಭೋಗವುಳ್ಳ ಕಲಿ ಅಭಿಮಾನಿ ಈ ತನೇ ದೈತ್ಯ ವರ್ಗದಲ್ಲಿ ಅತ್ಯಂತ ಅಧಮ ದೈತ್ಯಾಭಿಮಾನಿಗಳು ಮನಸ್ಸು ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ದೇಹ ಪ್ರಾಣ ಬುದ್ಧಿ ಮೊದಲಾದ ಅಧಿಷ್ಠಾನಗಳಲ್ಲಿದ್ದು ಸಕಲ ದುಷ್ಕರ್ಮ ಪ್ರೇರಕರಾಗಿ ಇರ್ತಾರೆ ಭಗವಂತನ ಅನುಗ್ರಹ ಬಲದಿಂದ ಅದ್ರುಷ್ಟಾದಿ ಅದೃಷ್ಟಾದಿ ಸರ್ವವನ್ನು ಬಲ್ಲವರಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ತಮ್ಮಿಂದ ಪ್ರೇರಿಯರಾದ ಆಯಾ ಜೀವರಿಂದ ಆಯಾ ಕಾಲಗಳಲ್ಲಿ ಮಾಡಿಸಬೇಕಾಗಿರ್ತಕ್ಕಂಥ ಪಾಪಕರ್ಮಗಳಲ್ಲಿ ಪ್ರವೃತ್ತರಾಗುವಂತೆ ತಾತ್ವಿಕ ದೈತ್ಯರ ದ್ವಾರ ಪ್ರೇರಣೆಯನ್ನು ಮಾಡ್ತಾರೆ ಆದ್ದರಿಂದಲೇ ದೈತ್ಯರು ಪಾಪ ಪ್ರೇರಕರು ಮತ್ತು ತಾತ್ಕಾಲಿಕ ದುಷ್ಟ ಕಾಮಾದಿ ಪ್ರೇರಕರು ಅವರೇ ಶೇಷದೇವ ಸುಜೀವಿಗಳಿಗೆ ಅಭಿಮಾನಿ ಕಲಿ ದುರ್ಜೀವಿಗಳಿಗೆ ಅಭಿಮಾನಿ ಕಲಿ ದುಃಖ ಭೋಗದ ಅಭಿಮಾನಿ ಅಂದರೆ ಆ ಕ್ರಿಯಾಭಿಮಾನಿಯೂ ಕೂಡ ಆಗಿದ್ದಾನೆ ತಾನೂ ಆ ದುಃಖವನ್ನು ಭೋಗಿಸಿ ಯಥಾಯೋಗ್ಯವಾಗಿ ಜೀವರಿಗೂ ಅದರ ಭೋಗ ಆಗುವಂತೆ ಮಾಡ್ತಾನೆ ಜನನ ಮರಣ ಕ್ಷುತ್ ಅಂದರೆ ಹಸುವೆ ಪಿಪಾಸ ಅಂದರೆ ಬಾಯಾರಿಕೆ ಇವುಗಳಿಂದ ಆಗುವಂತಹ ದುಃಖ ದೇಹದಲ್ಲಿದ್ದು ದೇಹಾದಿಗಳಿಗೆ ಅಭಿಮಾನಿಗಳಾಗಿರುವಂತಹ ದೈತ್ಯರಿಗೆ ಅವರವರ ಅಭಿಮಾನಕ್ಕೆ ಅನುಸಾರವಾಗಿ ದೇಹದಲ್ಲಿ ಆಗುವ ಎಲ್ಲ ದುಃಖವೂ ಒಟ್ಟುಗೂಡಿ ಕಲಿಗೂ ಕೂಡ ಉಂಟಾಗತ್ತೆ ದುಃಖ ರೂಪವಾಗಿರ್ತಕ್ಕಂಥ ಫಲದಲ್ಲಿ ಮುಖ್ಯ ಭಾಗಿಗಳು ಅಂತಾದರೆ ದೈತ್ಯರೆ ಯಾಕೆ ಅಂದರೆ ಎಲ್ಲ ದುಃಖವೂ ಅಜ್ಞಾನ ಮತ್ತು ಪಾಪಗಳಿಗೆ ಕಾರಣವಾಗಿ ಉಳ್ಳವರು ಈ ಉಭಯ ಪ್ರೇರಕರು ಕೂಡ ದೈತ್ಯರೇ ದೇವತೆಗಳಲ್ಲಿ ಬ್ರಹ್ಮ ಪದವಿ ವಾಯು ಪದವಿ ಮೊದಲಾದ ಪದವಿಗಳಿಗೆ ಅಂದರೆ ಅಧಿಕಾರ ಸ್ಥಾನಗಳಿಗೆ ಬರಲಿಕ್ಕೆ ಆಯಾ ಸ್ಥಾನಗಳನ್ನು ಹೊಂದಲಿಕ್ಕೆ ಅರ್ಹರಾಗಿರ್ತಕ್ಕಂಥ ರುಜುಗಣ ಮೊದಲಾಗಿರ್ತಕ್ಕಂಥ ಜೀವಗಣ ಅಥವಾ ಸಮೂಹ ಹೇಗಿದೆಯೋ ಪ್ರತಿಕಲ್ಪದಲ್ಲಿ ಇನ್ನೂರು ರುಜುಗಣಸ್ತ್ರ ಸೃಷ್ಟಿಗೆ ಬರ್ತಾರೆ ಅಂತಿದೆ ಆ ರೀತಿಯಾಗಿ ದೈತ್ಯರಲ್ಲೂ ಕೂಡ ಕಲಿ ಮೊದಲಾಗಿರ್ತಕ್ಕಂಥ ಪದವಿಗಳನ್ನು ಹೊಂದಲಿಕ್ಕೆ ಅರ್ಹರಾಗಿರ್ತಕ್ಕಂಥ ದೈತ್ಯ ಜೀವಗಳೂ ಕೂಡ ಇದೆ ದೈತ್ಯರಿಗೆ ತಮಾಷನ್ನು ಹೊಂದಲಿಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥ ಸಾಧನ ಪರಿಪೂರ್ತಿ ಕಾಲ ಎಷ್ಟು ಅನ್ನೋದನ್ನು ತಿಳಿಸ್ತಾರೆ ಭಾಗವತ ತಿಳಿಸುವಂತೆ ಯದಾ ವೇದೇಶು ದೇವೇಶು ಗೋಶು, ವಿಪ್ರೇಶು ಸಾದುಶು, ಧರ್ಮೆ ಮೈಚ ವಿದ್ವೇಷ ಸವ ಆಶು ಅಂತ ಯಾವಾಗ ವೇದಗಳಲ್ಲಿ ದೇವತೆಗಳಲ್ಲಿ ಗೋವುಗಳಲ್ಲಿ ವಿಪ್ರರಲ್ಲಿ ಅಂದರೆ ಜ್ಞಾನಿಗಳಾಗಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ಸತ್ಪುರುಷರಲ್ಲಿ ವರ್ಣಾಶ್ರಮ ಧರ್ಮಗಳಲ್ಲಿ ಮತ್ತು ನನ್ನಲ್ಲಿ ಸಹ ವಿದ್ವೇಷವನ್ನು ಮಾಡ್ತಾರೋ ಅವಾಗ ನಾಶ ಅಂತ ಭಾಗವತ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪು ಸಂಹಾರ ಸಂದರ್ಭದಲ್ಲಿ ಹೇಳ್ತಾರೆ ಹೀಗೆ ದೇವತೆಗಳಿಗೆ ತಿಳಿಸ್ತಾ ಪರಮಾತ್ಮ ತಮೋಯೋಗ್ಯರ ಸಾಧನ ಪೂರ್ತಿಯ ಲಕ್ಷಣಗಳನ್ನೆಲ್ಲ ನಿರೂಪಣೆಯನ್ನು ಮಾಡ್ತಾನೆ ಈ ಪ್ರಕಾರ ಸಾಧನ ಪೂರ್ತಿಯ ಕಾಲ ಸಮೀಪ ಆದಾಗ ಯದ ಜ್ಞಾನಿ ಸದ್ಭಾವೇನವ ಗೃಹಿ ತತ್ಪರಂ ಅಸುರಾಣ ತಮ ಪ್ರಾಪ್ತಿ ಸದಾ ನಿಯಮತೋ ಭವೇತ್ ತಮೋಯೋಗ್ಯನು ಜ್ಞಾನಿಗಳಾಗಿದ್ದು ಉಪದೇಶ ಮಾಡಿದ್ರೂ ಅವು ಅವರ ಮಾತನ್ನು ತಳ್ಳಿ ಹಾಕ್ತಾನೆ ಭಗವಂತ ಇದರಿಂದ ಸೂಚಿತವಾಗಿರ್ತಕ್ಕಂಥ ದ್ವೇಷವು ಭಗವಂತನಿಗೆ ಜೀವಾಭೇದವನ್ನು ನಿರ್ಗುಣತ್ವವನ್ನು ಇತರರಿಗೆ ಪರಮಾತ್ಮನ ಸಮತ್ವ ಅಥವಾ ಅಧಿಕತ್ವ ಭಗವಂತನ ರೂಪಗಳಲ್ಲಿ ಪರಸ್ಪರವಾಗಿಯೂ ಒಂದೊಂದು ರೂಪದ ಕರಚರಣಾದಿ ಅವಯವಗಳಿಗೆ ಅಥವಾ ಜ್ಞಾನಾನಂದಾದಿ ಗುಣಗಳಿಗೆ ಪರಸ್ಪರ ಭೇದವನ್ನು ಭಗವಂತನ ಅವತಾರಗಳನ್ನ ವಿರುದ್ಧವಾಗು ಮತ್ತು ಪ್ರಾಕೃತ ದೇಹ ಇದೆ ಇತ್ಯಾದಿ ಚಿಂತನೆಯನ್ನು ಮಾಡ್ತಾರೆ ಹರಿಭಕ್ತರು ತನ್ನ ದ್ವೇಷಗಳಂತನೋ ವೇದಾದಿಗಳು ಅಪ್ರಮಾಣಗಳೆಂದೂ ತಿಳಿತಾನೆ ಹೀಗೆ ಅವರು ಮಾಡುವಂತಹ ಸಾಧನೆ ನಾನಾ ಪ್ರಕಾರವಾಗಿ ಇರುತ್ತೆ ಈ ತಮೋಯೋಗ್ಯರ ಸಾಧನೆ ಪರಿಪಕ್ವತೆಯನ್ನು ಸ್ವಸ್ವಯೋಗ್ಯ ಭಗವಂತನ ದ್ವೇಷದ ಅಭಿವೃದ್ಧಿ ಪೂರ್ಣಗೊಂಡ ಲಕ್ಷಣಗಳಿಂದ ತಿಳಿಯಬೇಕು ಅವರಿಗೆ ಮುಕ್ತಿಯೋಗ್ಯರಂತೆ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಅಪರೋಕ್ಷ ಜ್ಞಾನ ಸಾಧನ ಪೂರ್ತಿಯಾದ ಕೂಡಲೇ ಸಂಚಿತ ಕರ್ಮರಾಶಿಯಲ್ಲಿ ಈ ಪುಣ್ಯ ಎಲ್ಲ ನಾಶ ಆಗತ್ತೆ ತಮೋಯೋಗ್ಯರ ಪುಣ್ಯ ಎಲ್ಲ ಫಲಾಪೇಕ್ಷೆಯಿಂದ ಮಾಡಿರ್ತಕ್ಕಂಥ ಕರ್ಮಜನ್ಯ ಆಗಿದ್ದು ಅಕಾಮ್ಯ ಪುಣ್ಯ ಅನ್ನೋದು ಇಲ್ಲವೇ ಇಲ್ಲ ಉತ್ತರ ಕಾಲದಲ್ಲಿ ಆಚರಣೆ ಮಾಡಬಹುದಾದಂತಹ ಕಾಮ್ಯ ಕರ್ಮಗಳ ಲೇಪ ಇಲ್ಲ ಅಂದರೆ ಅವು ನಿಷ್ಫಲ ಆಗತ್ತೆ ಉತ್ತರ ಕಾಲದ ಪಾಪಗಳು ತಪಸ್ಸಿನಲ್ಲಿ ಅನುಭವಿಸುವಂತಹ ಬಹುವಿದುಖಗಳಿಗೆ ದುಃಖ ವೈಚಿತ್ರ್ಯಕ್ಕೆ ಕಾರಣ ಆಗತ್ತೆ ಈ ತಮೋಯೋಗ್ಯರ ಕರ್ಮಗಳು ಪುಣ್ಯ ಪಾಪ ಅಂತ ಎರಡು ವಿಧ ಇವುಗಳಲ್ಲಿ ದ್ವೇಷ ಪೂರ್ವದ ಪಾಪ ದ್ವೇಷ ಉಪ ಆಗತ್ತೆ ಉತ್ತರಕಾಲೀನ ಪಾಪ ತಮಸ್ಸಿನಲ್ಲಿ ದುಃಖ ಅತಿಶಯಕ್ಕೆ ಕಾರಣ ಆಗತ್ತೆ ಅದೇ ರೀತಿಯಾಗಿ ಅವರ ಪುಣ್ಯವು ಎರಡು ವಿಧ ಪ್ರಾರಬ್ಧ ಅಪ್ರಾರಬ್ಧ ಅಂತ ಎರಡು ವಿಭಾಗ ಅಪ್ರಾರಬ್ಧ ಇಷ್ಟ ಪುಣ್ಯ ಸಾಧನ ಪೂರ್ತಿಯಿಂದ ನಾಶ ಆಗತ್ತೆ ಅನಿಷ್ಟ ಪುಣ್ಯ ಅನ್ನೋದು ಇಲ್ಲ ಅವರು ಅಕಾಮ್ಯ ಪುಣ್ಯ ಕರ್ಮಗಳನ್ನು ಯಾವತ್ತೂ ಆಚರಣೆಯನ್ನು ಮಾಡೋದೇ ಇಲ್ಲ ಪ್ರಾರಬ್ಧವಾದ ಪುಣ್ಯ ಪಾಪಗಳನ್ನು ಪೂರ್ತಿಯಾಗಿ ಅನುಭವಿಸಲೇಬೇಕು ನಂತರವೇ ತಮಸ್ಸು ಪ್ರಾಪ್ತಿ ಉತ್ತರಕಾಲೀನ ಪುಣ್ಯ ಅನ್ನೋದು ಲೇಪ ಆಗಲ್ಲ ಫಲರಹಿತವಾಗಿ ಇರತ್ತೆ ಅಂದಂಥಮಸ್ಸಿಗೆ ಹೋದ್ಮೇಲೂ ಕೂಡ ನಿತ್ಯ ದುಃಖ ಸ್ವರೂಪರು ಅಲ್ಲೂ ಭಗವಂತನನ್ನು ದ್ವೇಷ ಮಾಡ್ತಾರೆ ತಮಸಿನಲ್ಲಿ ಕೂಡ ಭಗವಂತನ ದ್ವೇಷವು ದುಃಖರೂಪದಿಂದ ಪ್ರವರ್ತನೆಯನ್ನು ಮಾಡ್ತಾರೆ ಅದೇ ಸರಿ ಮನಸ್ಸಿಗೆ ಅದೇ ಮಿಥ್ಯಾಜ್ಞಾನ ಚೇತನಾತ್ಮಕವಾದ ಜೀವ ಸ್ವರೂಪವೇ ಆಗಿರ್ತಕ್ಕಂಥ ಮಿಥ್ಯಾ ದ್ವೇಷ ದುಃಖಾದಿ ದೋಷವನ್ನು ಹೊಂದಿರತಕ್ಕಂಥ ಮತ್ತು ಸುಖಲೇಶರಹಿತವಾಗಿರ್ತಕ್ಕಂಥ ಅಂಧ ತಮಸ್ಸಿನಲ್ಲಿ ಬಿದ್ದಿರುವ ಪೂರ್ಣ ದುಃಖ ಸ್ವರೂಪದ ದ್ವೇಷವನ್ನೇ ಹೊಂದಿರುವ ತಮೋಯೋಗ್ಯರ ಹರಿದ್ವೇಷ ಅನಂತ ಕಾಲದವರೆಗೆ ನಿತ್ಯವಾಗಿ ಇರುತ್ತೆ ಜೀವ ಸ್ವರೂಪ ಧರ್ಮಗಳಾದ ಮುಕ್ತಿಯೋಗ್ಯರ ಜ್ಞಾನ ಆನಂದಾದಿಗಳು ಅದೇ ರೀತಿಯಾಗಿ ತಮೋಯೋಗ್ಯರ ದುಃಖ ದ್ವೇಷ ಮಿಥ್ಯಜ್ಞಾನಾದಿಗಳು ಅವರವರ ಸ್ವರೂಪಗಳಿಂದ ಅತ್ಯಂತ ಅಭಿನ್ನಗಳು ತಮಸ್ಸಿನಲ್ಲಿ ತಮೋಯೋಗ್ಯರ ಭಗವಂತನ ದ್ವೇಷ ಬರ ಸ್ವರೂಪವೇ ಆದುದರಿಂದ ಅದು ದುಃಖ ರೂಪವೇ ಆಗಿರುತ್ತೆ ತಮೋಯೋಗ್ಯರಿಗೆ ಎಲ್ಲರಿಗೂ ಒಂದೇ ರೀತಿಯಾಗಿ ತಮಸ್ಸೋ ಮತ್ತೆ ಅದರಲ್ಲಿ ವಿಭಾಗ ಇದೆಯಾ ಅಂದರೆ ಅದು ಮತ್ತೆ ತಮಸ್ಸಿನಲ್ಲಿ ವಿಭಾಗಗಳಲ್ಲಿ ತಿಳಿಸ್ತಾರೆ ನಿತ್ಯ ನರಕ ಅನ್ನೋದು ಎರಡು ರೀತಿಯಾಗಿ ಅದರಲ್ಲಿ ತಾಮಿಸ್ರ ಅಂಧಾಮೀಸ್ರ ಅಂತ ಎರಡು ಭಾಗ ಆ ಅಂಧ ತಾಮೀಸ್ರ ಅನ್ನೋದು ಮತ್ತೆ ಮೂರು ವಿಭಾಗವಾಗಿದೆ ಊರ್ಧ್ವ ಮಧ್ಯ ಅದರಲ್ಲಿ ಊರ್ಧ್ವ ಅಂದರೆ ಮೇಲ್ಭಾಗ ಒಂದು ಮಧ್ಯಭಾಗ ಒಂದು ಅಧಃ ಅಂದರೆ ಕೆಳಗಿನ ಭಾಗ ಬಂದು ಅಂತ ಮೂರು ವಿಭಾಗ ಈ ನಿತ್ಯ ನರಕಗಳಲ್ಲಿ ಅಲ್ಲಿ ಬಂದು ಬಿದ್ದಿರುವಂತಹ ಜೀವರನ್ನು ವಾಯುದೇವರ ವೃತ್ತಿಯರು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವೇ ಇಲ್ಲದೇ ಇದ್ದಂಗೆ ಅಟ್ಟಿಸ್ಕೊಂಡು ಬಂದು ನಾನಾ ಪೀಡೆ ಕೊಡ್ತಾರೆ ಎಲ್ಲರೂ ಸರ್ವದಾ ತೀವ್ರವಾಗಿರ್ತಕ್ಕಂಥ ಮಹಾ ದುಃಖವನ್ನೇ ಅನುಭವಿಸ್ತಾರೆ ಅಂಧತಾಮಿಶ್ರದ ಅಧರ ಭಾಗದಲ್ಲಿ ಕಲಿ ಮೊದಲಾಗಿರ್ತಕ್ಕಂಥವರು ಅನುಭವಿಸುವಂತಹ ದುಃಖದಾಯಕ ಪೀಡಾ ಪ್ರಕಾರಗಳನ್ನು ಕೇಳ ಮಾತ್ರದಿಂದರೆ ಮೂರ್ಛೆ ಅಥವಾ ಮರಣ ಅನ್ನೋದು ಸಂಭವಿಸುತ್ತೆ ಅಷ್ಟು ಕಠಿಣವಾಗಿರುವಂತಹ ಶಿಕ್ಷೆಯನ್ನು ಅಲ್ಲಿ ತಮೋ ತಮೋಯುಗ್ರಲ್ಲಿ ಅಲ್ಪರಾಗಿರ್ತಕ್ಕಂಥ ಮನುಷ್ಯ ಅಧಮಾದಿ ಜೀವರಿಂದ ಹೊಂದಲ್ಪಡೋದೇ ತಾಮಿಶ್ರ ಈ ಅಂಧ ತಾಮಿಶ್ರವು ಮಹಾ ದೈತ್ಯರಿಂದ ಹೊಂದಲ್ಪಡುವಂತಹ ಒಂದು ಲೋಕ ಅವರು ಕೂಡ ತಾರತಮ್ಯ ಅನುಸಾರವಾಗಿ ಅಧ ಅಂದ್ರೆ ಕೆಳಗೆ ಮಧ್ಯ ಊರ್ದು ಭಾಗಗಳನ್ನು ಹೊಂದುತ್ತಾರೆ ಹಸುರರು ಅಧಮ ಕ್ರಮದಿಂದ ತಾರತಮ್ಯದಲ್ಲಿ ಶ್ರೇಷ್ಠ ಅಂತ ಕರೆಸ್ಕೋತಾರೆ ಕೆಳಗೆ ಕೆಳಗಿನವರು ಅತ್ಯಂತ ಹೆಚ್ಚು ಶ್ರೇಷ್ಠ ಅಂತ ಕಲಿ ಎಲ್ಲರಿಗಿಂತ ಶ್ರೇಷ್ಠ ಅವನೇ ಅಧಮ ಅಧಮ ಅಂತ ಹೀಗೆ ತಾರತಮ್ಯ ಕ್ರಮದಿಂದ ಅಲ್ಪರಿಗಿಂತ ಶ್ರೇಷ್ಠರು ಅಧಿಕ ದುಃಖವುಳ್ಳವರು ಸರ್ವಾಧಿಕನಾಗಿರ್ತಕ್ಕಂಥ ಕಲಿ ಭಗವಂತನಲ್ಲಿ ಎಲ್ಲರಿಗಿಂತ ಅತ್ಯಧಿಕ ದ್ವೇಷ ಮಾಡುವ ಸ್ವಭಾವ ಅತ್ಯಧಿಕ ದುಃಖವನ್ನು ಹೊಂದುತ್ತಾನೆ ಅಂತ ಈ ರೀತಿ ಈ ತಮೋಯೋಗ್ಯರ ಬಗ್ಗೆ ಒಂದು ಚಿಂತನೆಯನ್ನು ತಿಳಿಸ್ತಾರೆ ಈ ಎಲ್ಲ ಸಂಗ್ರಹವನ್ನೇ ದೈತ್ಯ ತಾರತಮ್ಯ ಸಂಧಿಯಲ್ಲಿ ಜಗನ್ನಾಥಾಸರು ನಮಗೆ ತಿಳಿಸ್ಕೊಡ್ತಾರೆ